ಅಶುಕವಿತ್ವ ಅಶುಗಯನ ಸಾವಿರದ ಒಂಬೈನೂರ ಒಂಬತ್ತು ಹತ್ತರ ಸುಮಾರಿನಲ್ಲಿ ಒಂದು ದಿನ ನವರತ್ನ ಅಣಸನ್ಸ್ ಅಚ್ಚಿನ ಅಚ್ಚಿನ ಕಾರ್ಖಾನೆಯಲ್ಲಿ ಕುಳಿತಿದ್ದೆ ಗಂಟೆ ಸುಮಾರು ಒಂಬತ್ತಿರಬಹುದು ಅಲ್ಲಿಗೆ ಒಬ್ಬ ಗಿರಾಕಿಗಳು ಬಂದರು ಅವರು ನಾಲ್ಕು ಪುಟ್ಟದಷ್ಟು ಯಾವುದೋ ಬರಹವನ್ನು ತೋರಿಸಿ ಅದನ್ನು ಅಚ್ಚು ಮಾಡಲು ಎಷ್ಟು ವೆಚ್ಚವಾದೀತೆಂದು ಕೇಳಿದರು ಮಾಲೀಕರು ಒಂದು ಪ್ರತಿಗೆ ಕಾಗದದ ಖರ್ಚು ಸೇರಿ ಮೂರು ರೂಪಾಯಿ ಎಂದರು ತಿರಾಕಿಗಳು ಒಪ್ಪಿಕೊಂಡು ಇದನ್ನು ಈಗಲೇ ಹತ್ತು ಗಂಟೆಗೆ ಕೊಡಬೇಕು ಎಂದರು ಹನ್ನೆರಡು ಗಂಟೆಗೆ ಕೊಡುತ್ತೇನೆ ಎಂದರು ಮಾಲೀಕರು ಆ ಬರಹದಲ್ಲಿದ್ದದ್ದು ಎರಡು ಹಾಡುಗಳು ಜ್ಞಾಪಕದಲ್ಲಿ ಇರುವಷ್ಟನ್ನು ಇಲ್ಲಿ ಬರೆದಿದ್ದೇನೆ ಬೈಸ್ಕಲ್ ಕಾಲ್ ಮೇಲೆ ಫೈಸಲ್ ಬೀದಿಲ್ ಹೋಗ ಗಮ್ಮತ್ ಪೊಲೀಸ್ನೋರ್ಗೆ ಕಿಮ್ಮತ್ತು ಹೀಗೆ ಮೂರು ನಾಲ್ಕು ಚರಣ ಓಟವ ನೋಡೈ ಮೋಟಾರ್ ಗಾಡಿ ಇದೇ ದೇವತಾ ವಿಮಾನ ನೋಟಾ ನೋಟಾ ಬೆಪ್ಕಿಪ್ ಆದ್ರೆ ಕೈಕಾಲ್ ಗಾಯತದೆ ಊನಾ ಊನಾ ಆದೋರ್ಗ ಶಿವನಾಗ್ಯಾದರೆ ಕೂಡ್ಲೇ ಒಯ್ತದೆ ಪ್ರಾಣ ಹೀಗೆ ಮೂರು ನಾಲ್ಕು ಚರಣ ಸುಮಾರು ಹನ್ನೊಂದು ಗಂಟೆಯ ವೇಳೆಗೆ ಒಂದು ಪ್ರತಿ ತೆಗೆದುಕೊಂಡು ಹೋದರು ಮತ್ತೆ ಹಾಜ ಪುನಃ ಎರಡು ಪ್ರತಿ ಬೇಕೆಂದು ಬೆಳಿಗ್ಗೆ ಮಾಡಿದ ಅಂಚಿನ ಜೋಡಣೆಯೂ ಹಾಗೆಯೇ ಇದ್ದದರಿಂದ ಒಂದು ಗಂಟೆಯೊಳಗಾಗಿ ಇನ್ನೆರಡು ಸಾವಿರ ಪ್ರತಿ ಮಾಡಿಕೊಟ್ಟೆವು ಅಷ್ಟೊಂದು ಪ್ರತಿಗಳನ್ನು ಏನು ಮಾಡಿದಿರಿ ಎಂದು ನಾನು ಕೇಳಿದಾಗ ಅವರು ಬಂದು ನೋಡಲ್ಲ ಎಂದರು ಚಿಕ್ಕಪೇಟೆ ಆರ್ಕಾಶ್ ಶ್ರೀನಿವಾಸಾಚಾರ ಭೀತಿ ಸೇರುವ ಕಡೆ ಒಂದು ಮೂಲೆಯಲ್ಲಿ ಒಬ್ಬನು ಹಾಡುವನು ಇನ್ನೊಬ್ಬನು ಕೊಂಚ ಸೇರುವನು ಪ್ರತಿಗೆ ಮೂರು ಕಾಸು ಒಂದು ಪ್ರತಿಗೆ ಹದಿನೈದು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 ಅನಿವಾರಣೀಯ ವ್ಯಾಧಿಗಳ ಆಸ್ಪತ್ರೆಯಲ್ಲಿಯೂ ಇದ್ದ ರೋಗಿಗಳಿಗೆ ವರ್ಷ ವರ್ಷ ದೇವಳಿಗೆ ವ್ಯಾಧಿಗಳ ಸಂದರ್ಭಗಳಲ್ಲಿ ಸಿಹಿ ತಿಂಡಿ ಹಣ್ಣು ಬಟ್ಟೆಗಳನ್ನು ಹಂಚುವ ಏರ್ಪಾಡು ಇಟ್ಟುಕೊಂಡಿದ್ದರು ಒಂದು ಸಾರಿ ಬೆಂಗಳೂರಿನಲ್ಲಿ ಪ್ಲೇಗಿನ ಸಂಖ್ಯೆ ಇದ್ದ ಕಾರಣ ಹುಚ್ಚು ಆಸ್ಪತ್ರೆಯೂ ಈ ಬಂದಿತ್ತು ಈ ಆ ವರ್ಷ ನಮ್ಮ ಉತ್ಸವಕ್ಕೆ ಅಧ್ಯಕ್ಷರಾಗಿ ಸರ್ ಕೆಪಿ ಪುಚ್ಚಣ್ಣ ಶೆಟ್ಟರ್ ಅವರು ದಯ ಮಾಡಿಸಿದ್ದರು ನಮ್ಮ ಸೇವೆ ಆದ ಈ ಹುಚ್ಚರೆಂಬುವರ ಆಸ್ಪತ್ರೆಗೆ ನಡೆದವು ಅವರಲ್ಲಿ ನಾಲ್ಕಾರು ಮಂದಿ ಹೊರಗಡೆ ನಿಂತು ನೋಡುತ್ತಿದ್ದರು ನಾವು ಒಂದು ಸಮೀಪಿಸಿದ ಕೂಡಲೇ ಒಬ್ಬಾತ ಹೀಗೆ ಹಾಡಲು ಉಪಕ್ರಮಿಸಿ ಕೈ ಮುಗಿದು ಹೊಟ್ಟೆ ಶೆಟ್ಟರೆ ಪುಟ್ಟಣ್ಣ ಶೆಟ್ಟರೆ ಹೊಟ್ಟೆಗಣ್ಣ ಇಟ್ಟಿರೆ ಹಿಟ್ಟು ಆಮ್ರಾ ಕೊಟ್ಟಿರೆ ಮೈಗೆ ಬೆಟ್ಟೆ ತೊಟ್ಟಿರೆ ಬಹುಶಃ ಹೀಗೆ ಆತ ಇನ್ನೂ ಬೆಳೆಸುತ್ತಿದ್ದನೆಂದು ತೋರುತ್ತದೆ ಅಷ್ಟರಲ್ಲಿ ಪುಟ್ಟಣ ಶೆಟ್ಟರು ಆತನನ್ನು ಗುರುತು ಹಿಡಿದು ಮಾತನಾಡಿಸಿದರು ಆತ ಅರಮನೆಯಲ್ಲಿದ್ದವನು ಅವನು ಹೇಳಿದ ಸ್ವಾಮಿಗಳವರ ಸವಾರಿ ದಯಮಾಡಿಸುತ್ತಾ ಇತ್ತಲ್ಲ ಅರಮನೆಯ ದರ್ಬಾರಿಗೆ ಪುಟ್ಟಣ ಶೆಟ್ಟರು ನಗುತ್ತಾ ಒಂದೆರಡು ವಳ್ಳೆ ಮಾತನಾಡಿದರು ಅವರು ನಮಗೆ ಹೇಳಿದರು ಇವರು ಅರಮನೆಯ ಭಟ್ಟರಾಜರು ಅಲ್ಲಿಯ ಅಭ್ಯಾಸ ಇನ್ನೂ ಬಿಟ್ಟಿಲ್ಲ ಅವರ ಜ್ಞಾಪಕ ಇನ್ನು ಕೆಲಸ ಮಾಡುತ್ತಿದೆ ಕೃಷ್ಣಪ್ಪ ಎಂಬವರೊಬ್ಬರು ನನಗೆ ಅತ್ತೆಯ ಮನೆಯ ಕಡೆಯ ಬಂಧುಗಳು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 ಆದರೆ ಅವರ ಬಾಲ್ಯದಲ್ಲಿಯೇ ತಂದೆ ಸುಬ್ಬಣ್ಣನವರು ದೈವಾಧೀನರಾದರು ತಾಯಿಯೂ ತಿರುಗೊಂಡಳೆಂದು ತೋರುತ್ತದೆ ಅಕ್ಕ ತಂಗಿಯರಿಬ್ಬರು ವಿವಾಹಿತರಾಗಿ ಅವರವರ ಗಂಡಂತಿರ ಮನೆಯಲ್ಲಿದ್ದರು ಕೃಷ್ಣಪ್ಪ ಮತ್ತು ಅಧಿಕಾರಸ್ಥರಾದ ಅವಿರವರ ಮನೆಗಳಲ್ಲಿ ಸಂಗೀತ ಬೋಧಕರಾಗಿ ಕಾಲ ಅವರು ಮದುವೆ ಮಾಡಿಕೊಳ್ಳಲಿಲ್ಲ ಆದ್ದರಿಂದ ಸ್ವಂತ ಮನೆ ಎಂಬುದು ಸಂಗೀತದ ಹುಚ್ಚು ಮಾತ್ರ ನಿರಂತರವಾಗಿತ್ತು ತಾವು ಸಾಧನೆ ಮಾಡಿಕೊಳ್ಳುವುದು ಪಾಠ ಹೇಳಿಕೊಡುವುದು ಒಳ್ಳೊಳ್ಳೆಯ ಕಚೇರಿಗಳಿಗೆ ಹೋಗಿ ಸಂಗೀತ ಕೇಳುವುದು ಇಷ್ಟೇ ನಿತ್ಯೋದ್ಯೋಗ ಹೀಗೆ ಅರವತ್ತು ಅರವತ್ತೈದು ವರ್ಷ ಕಳೆದರೂ ಅವರ ಕಳೆದರು ಅವರ ಜ್ಞಾತಿ ಸಹೋದರರೊಬ್ಬರು ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರಾಗಿದ್ದರಿಂದ ವರ್ಷಕ್ಕೆ ಎರಡು ಸಾರಿ ಮೈಸೂರಿಗೆ ಹೋಗುತ್ತಿದ್ದರು ಅವರು ಆಗ ಕೃಷ್ಣಪ್ಪನವರನ್ನು ಹುಡುಕಿ ಪತ್ತೆ ಮಾಡಿ ಊರಿಗೆ ಬರಬೇಕೆಂದು ಕರೆಯುತ್ತಿದ್ದರು ಕೃಷ್ಣಪ್ಪನವರು ಆಗಲಿ ಬರೋಣ ನನಗೆ ಇಲ್ಲೇ ಸರಿಯಾಗಿದೆ ಅಲ್ಲೇನು ವಿಶೇಷ ಹೀಗೆ ಉಡಾಫೆ ಮಾತುಗಳನ್ನು ಆಡುತ್ತಿದ್ದರು ಕಡೆಗೊಂದು ಸಾರಿ ಸಹೋದರರು ಕೃಷ್ಣಪ್ಪನವರಿಗೆ ಹೇಳಿದರು ಅಯ್ಯ ನೀನು ಎಪ್ಪತ್ತು ವಯಸ್ಸಿನ ಸಮೀಪಕ್ಕೆ ಬಂದಿದ್ದಿ ಈಗಲಾದರೂ ನಿನ್ನ ಊರಿಗೆ ಬರಬಾರದೆ ನಿನ್ನ ಉಪ್ಪಿನಲ್ಲಿ ಇಲ್ಲೇ ಅಗಸಾಟಲು ಪಡುತ್ತಿದ್ದಿ ಊರಿನಲ್ಲಿ ನಿನಗೆ ಸೇರಬೇಕಾದ ಜಮೀನು ಜಗ ಇದೆ ನೀನು ತಿನ್ನುವ ಅನ್ನವನ್ನು ಅದು ಕೊಡುತ್ತದೆ ಈಗ ನಮ್ಮ ಮನೆಯಲ್ಲಿ ಒಂದು ಹೊತ್ತಿಗೆ ಇಪ್ಪತ್ತೈದು ಮೂವತ್ತು ಜನ ಊಟ ಮಾಡುತ್ತಾರೆ ನೀನು ಯಾರಿಗೂ ಬರವಾಗುವುದಿಲ್ಲ ಹೀಗೆ ಬಹು ಹೇಳಿ ಅಣ್ಣನನ್ನು ಒಡಮಡಿಸಿ ತಮ್ಮ ಊರಿಗೆ ಕರೆದುಕೊಂಡು ಬಂದರು ಮರಳಿ ಊರಿಗೆ ಅಲ್ಲಿ ಕೃಷ್ಣಪ್ಪನವರು ಒಂದು ಸಂದರ್ಭದ ವಿನ ಎಲ್ಲಾ ವಿಷಯದಲ್ಲೂ ಸಮಾಧಾನವಾಗಿದ್ದರು ಬೆಳಿಗ್ಗೆ ತಮ್ಮ ನತೀ ತ ಜೊತೆಯಲ್ಲಿ ತೋಟಗತಿಗಳಿಗೆ ಹೋಗುವುದು ಕಾಡು ಹರಟೆ ಹರಡುವುದು ಬಟ್ಟೆಗಳನ್ನು ಶುಭ್ರವಾಗಿ ಒಗೆದುಕೊಳ್ಳುವುದು ಪರಿಟವಣೆ ಹೇಳಿಕೊಂಡು ಭೋಜನ ಮಾಡುವುದು ತಮ್ಮ ಅನುಭವಗಳನ್ನು ಹೇಳಿ ನಗಿಸುವುದು ಹೀಗೆ ಕುಷ್ಬಾಷ್ ಮನುಷ್ಯರಾಗಿದ್ದರು ಅವರಿಗೆ ಒಂದು ಅಸಮಾಧಾನವೆಂದರೆ ಅವರ ಚಿಕ್ಕ ಪಂದಿರು ಸೂರಪ್ಪನವರು ಎಂದಾದರೊಂದು ದಿನ ಕೊಂಚ ಏನಾದರೂ ಹಾಡೋ ಸೂರಪ್ಪನವರಲ್ಲಿ ಯಾವ ದುರ್ಗುಣವೂ ಇರಲಿಲ್ಲ ತುಂಬಾ ಆಚಾರಶೀಲರು ತೆಲುಗು ಭಾರತ ಭಾಗವತಗಳಿಂದಲೂ ದೇವರ ನಾಮಗಳಿಂದಲೂ ವಾಕ್ಯಗಳನ್ನು ಪದೇ ಪದೇ ಉದಾಹರಿಸುವರು ಕೊಂಚ ಕೊಂಚ ಹಾಸ್ಯ ಮಾಡುವರು ಬಹು ಮೃದುವಾದ ಮನಸ್ಸು ಒಂದು ದೃಷ್ಟಾಂತ ಹೇಳುತ್ತೇನೆ ಫಲಾಹಾರ ಕುತೂಹಲ ಸೂರ್ಯಪ್ಪನವರಿಗೆ ವಯಸ್ಸು ಎಂಬತ್ತು ಎಂಬತ್ತೈದರಲ್ಲಿತ್ತು ಅವರ ಮನೆಯಲ್ಲಿ ಅವರ ಅಣ್ಣಂದಿರ ಮತ್ತು ಇತರ ಹಿರಿಯ ಬಂಧುಗಳ ಸಸ್ಯೆ ಮೊದಲಾದ ಸ್ತ್ರೀ ಜನ ನಾಲ್ಕೈದು ಮಂದಿ ಮಡಿ ತಮ್ಮ ಸ್ವಂತ ಸೊಸೆ ಆ ಮಡಿ ಆದರಿಸಿ ಆಧರಿಸಿ ಉಪಚರಿಸಬೇಕೆಂದು ಮುದುಕರ ಆಸೆ ಆದರೆ ಸೊಸೆಗೆ ಈ ಮಾತನ್ನು ಸ್ಪಷ್ಟವಾಗಿ ಹೇಳುವುದು ಅನುಚಿತವಾಗಿತ್ತು ಆಕೆ ಬಹಳ ಒಳ್ಳೆಯವಳು ಆದರೆ ಆಕೆಯ ಉಪಚಾರವನ್ನು ಆ ಮಡಿ ಸ್ವೀಕರಿಸಬೇಕಲ್ಲ ಇದಕ್ಕಾಗಿ ಸೂರಪ್ಪನವರು ಒಂದು ಉಪಾಯ ಮಾಡಿದ್ದರು ರಾತ್ರಿಯ ಭೋಜನ ಸುಮಾರು ಎಂಟು ಎಂಟೂವರೆ ಗಂಟಿಗೆ ಮುಗಿಯುವುದು ಊಟ ಮಾಡತಕ್ಕವರೆಲ್ಲ ಊಟ ಮಾಡಿ ಆದ ಮೇಲೆ ಸೂರಪ್ಪನವರು ಅಡುಗೆ ಮನೆಯೊಳಗೆ ಹೋಗಿ ಸೊಸೆಯನ್ನು ಕರೆದು ಅಚ್ಚಮ್ಮ ಇವತ್ತು ಫಲಾಹಾರಕ್ಕೆ ಏನು ಮಾಡಿಸಿದ್ದಿ ಎಂದು ಕೇಳುವರು ಆಕೆಯ ರೊಟ್ಟಿಯಂದು ದೋಸೆಯೊಂದು ಹೇಳಿದರೆ ನನ್ನ ಕೈಯಲ್ಲಿ ಕೊಂಚ ಹಾಕು ಎಂದು ಕೇಳುವರು ಸೂರಪ್ಪನವರು ರಾತ್ರಿ ಊಟ ಮಾಡುತ್ತಿದ್ದವರಲ್ಲ ಅವರ ಕೈಯಲ್ಲಿ ಒಂದು ಚೂರು ರೊಟ್ಟಿಯನ್ನೋ ದೋಸೆಯನ್ನು ಒಂದು ಕೋಡುಬಳೆಯೋ ಚಕ್ಕುಲಿ ದುಂಡನ್ನು ದೋಸೆ ಕೊಟ್ಟರೆ ಸೂರಪ್ಪನವರು ತಾವು ಅದನ್ನು ಬಾಯಿಗೆ ಹಾಕಿಕೊಂಡಂತೆ ಮಾಡುವುದು ಅವರಿಗೆ ಒಡೆ ಹಲ್ಲು ಬಿದ್ದು ಹೋಗಿದ್ದಾದದ್ದರಿಂದ ಗಟ್ಟಿ ಪದಾರ್ಥವನ್ನು ತಿನ್ನಲಾರರು ಅವರು ಹೆಚ್ಚು ತಿಂಡಿಯ ಚಬಲ ಬಿದ್ದವರು ಅಲ್ಲ ತಮ್ಮ ಕೈಯಲ್ಲಿದ್ದ ತಿಂಡಿಯನ್ನು ತೆಗೆದುಕೊಂಡು ಅವರು ಉಂಡ ಜನ ಮಲಗಿದ್ದ ಕಡೆಗೆ ಬರುವರು ಅಲ್ಲಿ ಯಾರಾದರೊಬ್ಬರ ಹಾಸಿಗೆಯ ಪಕ್ಕದಲ್ಲಿ ಕುಳಿತು ತಮ್ಮ ಕೈಯಲ್ಲಿದ್ದ ತಿಂಡಿಯನ್ನು ಅವರ ಮೂತಿ ಮೂರ್ತಿಯೊಳಕ್ಕೆ ತುರುಕುವರು ಅವರು ತಿಂಡಿಯನ್ನು ಕೊಂಚ ಉಗುಳುತ್ತಾ ಬೇಡ ತಾತ ಬೇಡ ತಾತ ಎನ್ನುವರು ಸೂರಪ್ಪನವರು ಯಾಕೋ ಅಪ್ಪಣ್ಣ ಹಿಗಾಡುತ್ತಿ ಉಪ್ಪು ಬಂತೇನೋ ಎಂದು ಹಾಸ್ಯ ಮಾಡಿ ಅವನಿಂದ ಅದನ್ನು ತಿನ್ನಿಸುವರು ಇಂಥ ಸರಸಿಯಾದ ಮುದುಕ ಆತ ಶನಿವಾರ ಶನಿವಾರವೂ ಹನುಮತ್ ವಿಲಾಸ ಕಾವ್ಯವನ್ನು ಪಾರಾಯಣ ಮಾಡುವರು ಸಂಜೆ ದೇವರಿಗೆ ದೀಪ ಹಚ್ಚಿ ಹನುಮತ್ ವಿಲಾಸವನ್ನು ಮೊದಲಿನಿಂದ ಕಡೆಯವರೆಗೂ ಹೇಳಿ ಮಂಗಳಾರತಿ ಮಾಡುವವರೆಗೂ ಅವರಿಗೆ ಬೇರೆ ಚಿಂತೆ ಇಲ್ಲ ಶ್ರೀರಾಮನವಮಿ ಕೃಷ್ಣಾಷ್ಟಮಿ ಗಣೇಶ ಚತುರ್ಥಿ ಕಾರ್ತಿಕ ಸೋಮವಾರ ಇಂಥ ದಿನಗಳಲ್ಲಿಯೂ ಅವರ ಮನೆಯಲ್ಲಿ ತೆಲುಗು ಭಾಷೆಯ ರಾಮಾಯಣ ಭಾರತ ಭಾಗವತಾದಿ ಗ್ರಂಥಗಳ ಪಾರಾಯಣವಾಗುತ್ತಿತ್ತು ಪ್ರಕೃತ ಇಂಥ ಸಂದರ್ಭಗಳಲ್ಲಿ ಸೂರಪ್ಪನವರು ಕೃಷ್ಣಪ್ಪನನ್ನು ಹಾಡೆಂದು ಕೇಳುವರು ಕೃಷ್ಣಪ್ಪನರಿಗಾದರೂ ಪಕ್ಕವಾದ್ಯಗಳಿಲ್ಲದೆ ಹಾಡುವುದಕ್ಕೆ ಮನಸ್ಸಿಲ್ಲ ಆತನದು ಕಚೇರಿ ಅಭ್ಯಾಸ ಇದರ ಜೊತೆಗೆ ಏನೋ ಕೊರತೆಯೋ ಸೇರಿತ್ತು ಹಾಡು ಎಂದರೆ ಕೃಷ್ಣಪ್ಪ ಹೀಗೆ ಹೇಳುತ್ತಿದ್ದರು ಏನು ಹಾಡುದಪ್ಪ ಗಂಟಲಿಗೆ ತುಪ್ಪ ಬಿದ್ದರಲ್ಲವೇ ನಮ್ಮ ತಿರುಮಲಾಚಾರ್ಯರ ಮನೆಯಲ್ಲಿ ಕೈ ತುಂಬ ತುಪ್ಪ ಹಾಗೆ ಬಿದ್ದರಲ್ಲವೇ ಹಾಡು ಕೈ ತುಂಬ ತುಪ್ಪ ಬಾಯಿ ತುಂಬ ಸಜ್ಜಪ್ಪ ಅಂತ ತರತಿಪು ಬಿದ್ದರೆ ಆಗ ಸಂಗೀತ ಹೀಗೆ ಒಂದು ಸಾರಿ ಸೂರಪ್ಪನವರು ಹಾಡಬೇಕೆಂದು ಕೃಷ್ಣಪ್ಪನಿಗೆ ಒತ್ತೊತ್ತು ಹೇಳಿದಾಗ ಆತ ಆ ನಿರ್ಬಂಧಕ್ಕೆ ಒಪ್ಪಿಕೊಂಡು ತಂಬೂರಿಯನ್ನು ಶ್ರುತಿ ಮಾಡಿ ಮುಂದಿರಿಸಿಕೊಂಡು ಹೀಗೆ ಹಾಡಿದರು ಮಾಯಾ ಮಾಡ ಗೌ ಗೌಡರಾಗದಲ್ಲಿ ಅದು ಸಮಯ ಸ್ಫೂರ್ತಿಯಿಂದ ಮಾಡಿದ ಕೃ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 ಕ್ಕಿಂತ ಹೆಚ್ಚಾಗಿ ಇತರ ಆಶ್ರಯದಲ್ಲಿಯೇ ಕಳೆದಿದ್ದ ಈ ದಿವಸವೂ ತಾನು ಇತರರಿಗೆ ಹೊರೆಯಾಗಿದ್ದೇನೆಂದೇ ಆತನ ಮನೋಭಾವ ತನ್ನ ಅನ್ನ ವಸ್ತುಗಳಿಗಾಗಿ ಎಷ್ಟೋ ಜನಕ್ಕೆ ಋಣಿಯಾಗಿದ್ದೇನೆಂಬುದು ನೆನಪಿಗೆ ತಂದುಕೊಂಡು ಆತ ಹಾಗೆ ಹಾಡಿರಬೇಕು ಲೋಕದಲ್ಲಿ ಇಂಥ ಜೀವಿಗಳೂ